ಲೆಸನ್ ನಂಬರ್ ಟ್ವೆಂಟಿ ಆಕಾಶವಾಣಿ ಮೈಸೂರು ಆಕಾಶವಾಣಿ ಮೈಸೂರು ಈಗ ತರುಣ ಭಾರತಿ ಕಾರ್ಯಕ್ರಮ ಈಗ ತರುಣ ಭಾರತಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ದಕ್ಷಿಣ ಪ್ರಾಂತೀಯ ಭಾಷಾ ಕೇಂದ್ರದಲ್ಲಿನ ಕನ್ನಡ ಪ್ರಶಿಕ್ಷಣಾರ್ಥಿಗಳೊಡನೆ ಸಂದರ್ಶನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ದಕ್ಷಿಣ ಪ್ರಾಂತೀಯ ಭಾಷಾ ಕೇಂದ್ರದಲ್ಲಿನ ಕನ್ನಡ ಪ್ರಶಿಕ್ಷಣಾರ್ಥಿಗಳೊಡನೆ ಸಂದರ್ಶನ ಸಂದರ್ಶನ ಮಾಧವ ಅವರಿಂದ ಸಂದರ್ಶನ ಮಾಧವ ಅವರಿಂದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ಕಾರ ಸರ್ ನೀವು ಕನ್ನಡ ಭಾಷೆಯನ್ನು ಕಲಿತಾ ಇರೋದು ತುಂಬಾ ಸಂತೋಷ ನೀವು ಕನ್ನಡ ಭಾಷೆಯನ್ನು ಕಲಿತಾ ಇರೋದು ತುಂಬ ಸಂತೋಷ ನಾವು ಸಂದರ್ಶನವನ್ನು ಕನ್ನಡದಲ್ಲೇ ನಡೆಯಿಸೋಣ ನಾವು ಸಂದರ್ಶನವನ್ನು ಕನ್ನಡದಲ್ಲೇ ನಡೆಯೋಣ ಸಂಕೋಚ ಪಡಬೇಡಿ ಸಂಕೋಚ ಪಡಬೇಡಿ ಮೊದಲು ನಿಮ್ಮ ನಿಮ್ಮ ಹೆಸರು ರಾಜ್ಯದ ಬಗ್ಗೆ ತಿಳಿಸ್ತೀರಾ ಮೊದಲು ನಿಮ್ಮ ನಿಮ್ಮ ಹೆಸರು ರಾಜ್ಯದ ಬಗ್ಗೆ ತಿಳಿಸ್ತೀರಾ ನೀವು ಹೇಳಿ ನೋಡೋಣ ನೀವು ಹೇಳಿ ನೋಡೋಣ ನನ್ನ ಹೆಸರು ನರಸಿಂಹರಾವ್ ನನ್ನ ಹೆಸರು ನರಸಿಂಹರಾವ್ ನನ್ನದು ಆಂಧ್ರ ನನ್ನದು ಆಂಧ್ರ ನನ್ನದು ಕೇರಳ ನನ್ನದು ಕೇರಳ ನನ್ನ ಹೆಸರು ನಾರಾಯಣನ್ ನನ್ನ ಹೆಸರು ನಾರಾಯಣನ್ ನಿಮ್ಮ ಹೆಸರೇನು ಹೆಸರೇನು ನನ್ನ ಹೆಸರು ಯಾದವ್ ನನ್ನ ಹೆಸರು ಯಾದವ್ ನನ್ನ ರಾಜ್ಯ ಬಿಹಾರ ನನ್ನ ರಾಜ್ಯ ಬಿಹಾರ ನನ್ನ ಹೆಸರು ನಾಥ್ ನನ್ನ ಹೆಸರು ನಾಥ್ ನನ್ನ ರಾಜ್ಯ ಅಸ್ಸಾಂ ನನ್ನ ರಾಜ್ಯ ಅಸ್ಸಾಂ ನಾವೆಲ್ಲರೂ ಹೈಸ್ಕೂಲು ಅಧ್ಯಾಪಕರು ನಾವೆಲ್ಲರೂ ಹೈಸ್ಕೂಲು ಅಧ್ಯಾಪಕರು ಒಳ್ಳೇದು ನೀವು ಎಷ್ಟು ವರ್ಷದಲ್ಲಿ ಕನ್ನಡ ಕಲಿತೀರಿ ಒಳ್ಳೆಯದು ನೀವು ಎಷ್ಟು ವರ್ಷದಲ್ಲಿ ಕನ್ನಡ ಕಲಿತೀರಿ ನಾವು ವರ್ಷಗಟ್ಟಲೆ ಕನ್ನಡ ಕಲಿಯಲ್ಲ ಸರ್ ನಾವು ವರ್ಷಗಟ್ಲೆ ಕನ್ನಡ ಕಲಿಯಲ್ಲ ಸರ್ ಬರಿ ಹತ್ತು ತಿಂಗಳು ಮಾತ್ರ ಕಲಿತಿವಿ. ಬರಿ ಹತ್ತು ತಿಂಗಳು ಮಾತ್ರ ಕಲಿತಿವಿ. ಏನು ಹತ್ತು ತಿಂಗಳಲ್ಲಿ ಒಂದು ಹೊಸ ಭಾಷೆ ಏನು ಹತ್ತು ತಿಂಗಳಲ್ಲಿ ಒಂದು ಹೊಸ ಭಾಷೆ ಕಲಿತೀರಾ ನಿಜವಾಗಿಯೂ ಒಂದ್ ಪವಾಡಾನೆ ನಿಜವಾಗಿ ಒಂದ್ ಪವಾಡಾನೆ ನೀವ್ ಹೇಗ್ ಕಲಿತಿರಿ? ನೀವು ಹೇಗ್ ಕಲಿತೀರಿ ನಿಮ್ಗೆ ಹೇಗ್ ಕಲಿಸ್ತಾರೆ ನಿಮ್ಗೆ ಹೇಗೆ ಕಲಿಸ್ತಾರೆ ನಮ್ಗೆ ಹೇಳ್ತೀರಾ ನಮ್ಮ ಅಧ್ಯಾಪಕರ ಮತ್ತು ನಮ್ ದುಡಿಮೆಯಿಂದ ಇದು ಸಾಧ್ಯ ನಮ್ಮ ಅಧ್ಯಾಪಕರ ನಿಷ್ಠೆ ಮತ್ತು ನಮ್ಮ ದುಡಿಮೆಯಿಂದ ಇದು ಸಾಧ್ಯ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ತಕ್ಕ ಪಾಠಗಳಿವೆ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ತಕ್ಕ ಪಾಠಗಳಿವೆ ಹೇಗೆ ಇನ್ನೊಂದು ಭಾಷೆನ ಸುಲಭವಾಗಿ ಕಲಿಸ್ಬೇಕು ಅದಕ್ಕೆ ಎಂಥ ಪಾಠ ಬೇಕು ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ತಕ್ಕ ಪಾಠಗಳಿವೆ ಹೇಗೆ ಇನ್ನೊಂದು ಭಾಷೆನ ಸುಲಭವಾಗಿ ಕಲಿಸ್ಬೇಕು ಅದಕ್ಕೆ ಎಂಥ ಪಾಠ ಬೇಕು ಎಲ್ಲ ಅವ್ರು ಸಿದ್ಧಪಡಿಸ್ತಾರೆ ಹೇಗೆ ಇನ್ನೊಂದು ಭಾಷೆನ ಸುಲಭವಾಗಿ ಕಲಿಸ್ಬೇಕು ಅದಕ್ಕೆ ಎಂಥ ಪಾಠ ಬೇಕು ಎಲ್ಲ ಅವರು ಸಿದ್ಧಪಡಿಸ್ತಾರೆ ನಮ್ಮ ಹತ್ತು ತಿಂಗಳ ಅವಧಿಯಲ್ಲಿ ಮೂರು ಹಂತಗಳಿವೆ ನಮ್ಮ ಹತ್ತು ತಿಂಗಳ ಅವಧಿಯಲ್ಲಿ ಮೂರು ಹಂತಗಳಿವೆ ಮೊದಲನೆಯದು ಬೇಸಿಕ್ ಕೋರ್ಸ್ ಮೊದಲನೆಯದು ಬೇಸಿಕ್ ಕೋರ್ಸ್ ಎರಡನೆಯದು ಇಂಟರ್ಮೀಡಿಯೇಟ್ ಕೋರ್ಸ್ ಎರಡನೆಯದು ಇಂಟರ್ಮೀಡಿಯೇಟ್ ಕೋರ್ಸ್ ಕಡೆಯದು ಅಡ್ವಾನ್ಸ್ ಕೋರ್ಸ್ ಅಡ್ವಾನ್ಸ್ ಕೋರ್ಸ್ ಬೇಸಿಕ್ ಕೋರ್ಸ್ ಅಲ್ಲಿ ಆಡುನುಡಿನೂ ವ್ಯಾಕರಣ ಬೇಸಿಕ್ ಕೋರ್ಸ್ ಅಲ್ಲಿ ಆಡುನುಡಿನೂ ವ್ಯಾಕರಣ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಕೋರ್ಸ್ ನಲ್ಲಿ ಭಾಷೆ ಕಲಿಸ್ತಾರೆ ಇಂಟರ್ಮಿಡಿಯೇಟ್ ಅಡ್ವಾನ್ಸ್ ಕೋರ್ಸ್ನಲ್ಲಿ ಗ್ರಾಂಥಿಕ ಭಾಷೆ ಕಲಿಸ್ತಾರೆ ಎಷ್ಟು ಗಂಟೆ ಕ್ಲಾಸ್ ಇರುತ್ತೆ ಐದೂವರೆ ಗಂಟೆ ಇರುತ್ತೆ ಸರ್ ಗಂಟೆ ಇರುತ್ತೆ ಸಾರ್ ಅಬ್ಬಾ ಐದೂವರೆ ಗಂಟೆನಾ ಅಬ್ಬಾ ಐದೂವರೆ ಗಂಟೆನಾ ಏನ್ ಮಾಡಿಸ್ತಾರ ಅಷ್ಟೊತ್ತು ಏನ್ ಮಾಡಿಸ್ತಾರೆ ಅಷ್ಟೊತ್ತು ಮೊದಲು ಮೇಷ್ಟ್ರು ಪಾಠ ಮಾಡ್ತಾರೆ ಮೊದಲು ಮೇಷ್ಟ್ರು ಪಾಠ ಮಾಡ್ತಾರೆ ಅನಂತರ ನಮ್ಮಿಂದ ಓದಿಸ್ತಾರೆ ಬರೆಯಿಸ್ತಾರೆ ಅನಂತರ ನಮ್ಮಿಂದ ಓದಿಸ್ತಾರೆ ಬರೆಯಿಸ್ತಾರೆ ನಮ್ಮ ನಮ್ಮಲ್ಲೇ ಸಂಭಾಷಣೆ ಮಾಡಿಸ್ತಾರೆ ನಮ್ಮ ನಮ್ಮಲ್ಲೇ ಸಂಭಾಷಣೆ ಮಾಡಿಸ್ತಾರೆ ಕೆಲವೊಮ್ಮೆ ತರಗತಿಯಲ್ಲಿ ಲ್ಯಾಂಗ್ವೇಜ್ ಗೇಮ್ಸ್ केवग वेज गेम वर्ड बिलंग चर्चा स्पर्धे आशुभाषण रोल प्ले वर्ड बिल्ड ಚರ್ಚಾ ಸ್ಪರ್ಧೆ ಆಶುಭಾಷಣ ರೋಲ್ ಪ್ಲೇ ಮಾಡಿಸ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಭಾಷಾ ಪ್ರಯೋಗಾಲಯ ಇದೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಭಾಷಾ ಪ್ರಯೋಗಾಲಯ ಇದೆ ಅಲ್ಲಿ ಭಾಷೆನ ಅಭ್ಯಾಸ ಮಾಡ್ತೀವಿ ಅಲ್ಲಿ ಭಾಷೆನ ಅಭ್ಯಾಸ ಮಾಡ್ತೀವಿ ಭಾಷಾ ಪ್ರಯೋಗಾಲಯ ಅಲ್ಲಿ ಏನ್ ಮಾಡ್ತೀರಿ ಭಾಷಾ ಪ್ರಯೋಗಾಲಯ ಅಲ್ಲಿ ಏನ್ ಮಾಡ್ತೀರಿ ಅಲ್ಲಿ ಪಾಠಾನ ಮೊದಲೇ ಧ್ವನಿ ಮುದ್ರಿಸಿರ್ತಾರೆ ಅಲ್ಲಿ ಪಾಠ ಮೊದಲೇ ಧ್ವನಿ ಮುದ್ರಿಸಿರ್ತಾರೆ ಅದನ್ನ ಟೇಪ್ ರೆಕಾರ್ಡ್ ಮೂಲಕ ನಮಗ್ ಕೇಳಿಸ್ತಾರೆ ಅದನ್ನ ಟೇ ರ ಮೂಲಕ ನಮಗೆ ಕೇಳಿಸ್ತಾರೆ ಆಮೇಲೆ ನಾವು ನಮ್ಮ ಧ್ವನಿ ಮುದ್ರಿಸ್ತೀವಿ ಆಮೇಲೆ ನಾವು ನಮ್ಮ ಧ್ವನಿ ಮುದ್ರಿಸ್ತೀವಿ ಅನಂತರ ನಮ್ಮ ಧ್ವನಿನೂ ಅಧ್ಯಾಪಕರ ಧ್ವನಿನೂ ಹೋಲಿಸ್ತೀವಿ ನಂತರ ನಮ್ ಧ್ವನಿ ಅಧ್ಯಾಪಕರ ಧ್ವನಿನೂ ಹೋಲಿಸ್ತೀವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದರಿಂದ ನಿಮ್ಮ ಉಚ್ಚಾರಣೆ ವೇಗ ಉತ್ತಮ ಅದರಿಂದ ನಿಮ್ಮ ಉಚ್ಚಾರಣೆ ವೇಗ ಉತ್ತಮಗೊಳ್ಳುತ್ತೆ ಅದು ಸರಿ ಈ ವಯಸ್ಸಿನಲ್ಲಿ ನೀವು ಕನ್ನಡ ಕಲಿಯೋದ್ರಿಂದ ಏನು ಉಪಯೋಗ ಅದು ಸರಿ ಈ ವಯಸ್ಸಿನಲ್ಲಿ ನೀವು ಕನ್ನಡ ಕಲಿಯೋದ್ರಿಂದ ಏನು ಉಪಯೋಗ ಇದರಿಂದ ಇದ್ರಿಂದ ಬಹಳ ಉಪಯೋಗ ಇದೆ ಹೀಗೆ ಬೇರೆ ಭಾಷೆ ಕಲಿಯೋದ್ರಿಂದ ಭಾವೈಕ್ಯ ಸಾಧಿಸಬಹುದು ಹೀಗೆ ಬೇರೆ ಭಾಷೆ ಕಲಿಯೋದ್ರಿಂದ ಭಾವೈಕ್ಯ ಸಾಧಿಸಬಹುದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪುಸ್ತಕಗಳನ್ನ ಭಾಷಾಂತರಿಸಬಹುದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪುಸ್ತಕಗಳನ್ನ ಭಾಷಾಂತರಿಸಬಹುದು ಜೊತೆಗೆ ನಮ್ ರಾಜ್ಯದಲ್ಲಿ ಸಣ್ಣ ಮಕ್ಕಳಿಗೆ ಭಾಷೆ ಕಲಿಸಬಹುದು ಜೊತೆಗೆ ನಮ್ ರಾಜ್ಯದಲ್ಲಿ ಸಣ್ಣ ಮಕ್ಳಿಗೆ ಭಾಷೆ ಕಲಿಸಬಹುದು ನೀವು ರಾಷ್ಟ್ರೀಯ ಸಮಸ್ಯೆಯ ಬಗ್ಗೆ ಚೆನ್ನಾಗಿ ಯೋಚಿಸ್ತಾ ಇದ್ದೀರಿ ನೀವು ರಾಷ್ಟ್ರೀಯ ಸಮಸ್ಯೆಯ ಬಗ್ಗೆ ಚೆನ್ನಾಗಿ ಯೋಚಿಸ್ತಾ ಇದ್ದೀರಿ ಅದ್ರ ಬಗ್ಗೆ ಯೋಚಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅಲ್ವಾ ಸರ್ ಅದ್ರ ಬಗ್ಗೆ ಯೋಚಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅಲ್ವಾ ಸರ್ ಹೌದು ನಾವೆಲ್ಲ ಯೋಚಿಸ್ಬೇಕು ಹೌದು ನಾವೆಲ್ಲ ಯೋಚಿಸ್ಬೇಕು ಜೊತೆಗೆ ನಿಮ್ಮ ಹಾಗೆ ಪರಿಹಾರ ಸೂಚಿಸಬೇಕು ಜೊತೆಗೆ ನಿಮ್ಮ ಹಾಗೆ ಪರಿಹಾರ ಸೂಚಿಸಬೇಕು ನೀವು ಈ ಹತ್ತು ತಿಂಗಳಲ್ಲಿ ಕರ್ನಾಟಕ ಪ್ರವಾಸ ಹೋಗ್ತೀರಾ ನೀವು ಈ ಹತ್ತು ತಿಂಗಳಲ್ಲಿ ಕರ್ನಾಟಕ ಪ್ರವಾಸ ಹೋಗ್ತೀರಾ ಹೌದು ಹೌದು ನಾವು ಕನ್ನಡ ನಾಡಿನ ಪ್ರವಾಸಕ್ಕೆ ಹೋಗ್ತೀವಿ ನಾವು ಕನ್ನಡ ನಾಡಿನ ಪ್ರವಾಸಕ್ಕೆ ಹೋಗ್ತೀವಿ ಆಗ ನಮ್ಮ ಅಧ್ಯಾಪಕರು ಐತಿಹಾಸಿಕ ಸಾಂಸ್ಕೃತಿಕ ಸ್ಥಳಗಳನ್ನು ನಮಗೆ ತೋರಿಸ್ತಾರೆ ಆಗ ನಮ್ಮ ಅಧ್ಯಾಪಕರು ಐತಿಹಾಸಿಕ ಸಾಂಸ್ಕೃತಿಕ ಸ್ಥಳಗಳನ್ನ ನಮಗ್ ತೋರಿಸ್ತಾರೆ ಪ್ರಮುಖ ಲೇಖಕರ ಭೇಟಿ ಮಾಡಿಸ್ತಾರೆ ಪ್ರಮುಖ ಲೇಖಕರ ಭೇಟಿ ಮಾಡಿಸ್ತಾರೆ ಬೇರೆ ಬೇರೆ ಪ್ರದೇಶಗಳ ಉಪಭಾಷೆಗಳ ಪರಿಚಯ ಮಾಡಿಸ್ತಾರೆ ಬೇರೆ ಬೇರೆ ಪ್ರದೇಶಗಳ ಉಪಭಾಷೆಗಳ ಪರಿಚಯ ಮಾಡಿಸ್ತಾರೆ ಹೀಗೆ ಇಲ್ಲಿ ಸಂಸ್ಕೃತಿನ ಅಧ್ಯಯನ ಮಾಡ್ತೀವಿ ಹೀಗೆ ಇಲ್ಲಿ ಸಂಸ್ಕೃತಿನ ಅಧ್ಯಯನ ಮಾಡ್ತೀವಿ ನೀವು ತುಂಬಾ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀರಿ ನೀವು ತುಂಬಾ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀರಿ ನಾವೆಲ್ಲ ನಿಮ್ಮಿಂದ ತುಂಬಾ ನಿರೀಕ್ಷಿಸ್ತಾ ಇದ್ದೀವಿ ನಾವೆಲ್ಲ ನಿಮ್ಮಿಂದ ತುಂಬಾ ನಿರೀಕ್ಷಿಸ್ತಾ ಇದ್ದೀವಿ ನಿಮ್ ಕೆಲಸದಲ್ಲಿ ಜಯ ಸಿಗ್ಲಿ ನಿಮ್ ಕೆಲಸದಲ್ಲಿ ಜಯ ಸಿಗ್ಲಿ ನಮ್ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ ಸರ್ ನಮ್ ಕೈಲಾದಷ್ಟು ಪ್ರಯತ್ನ ಪಡ್ತೀವಿ ಸರ್ ನಮಸ್ಕಾರ ಬರ್ತೀವಿ ಡ್ರಿಲ್ ಮಾಡೆಲ್ ಮಾಡಿಸ್ತಾರೆ ಹೋಮ್ ವರ್ಕ್ ಮಾಡಿಸ್ತಾರೆ ತುಂಬಾ ಹೋಮ್ವರ್ಕ್ ಮಾಡಿಸ್ತಾರೆ ನಮ್ಮಿಂದ ತುಂಬಾ ಹೋಮ್ವರ್ಕ್ ಮಾಡಿಸ್ತಾರೆ ಅಧ್ಯಾಪಕರು ನಮ್ಮಿಂದ ತುಂಬಾ ಹೋಮ್ವರ್ಕ್ ಮಾಡಿಸ್ತಾರೆ ನೌ ಬಿಲ್ಡ್ ಅಪ್ ಕಲಿಸು ಚೆನ್ನಾಗಿ ಕಲಿಸ್ತಾರೆ ಸಂಗೀತ कमलम्म संगीत ची कल बर ಪತ್ರ ಬರೆಸ್ತೀನಿ ತಮ್ಮನಿಂದ ಪತ್ರ ಬರೆಸ್ತೀನಿ ನನ್ ತಮ್ನಿಂದ ಪತ್ರ ಬರಸ್ತಿನಿ. ಕುಡಿಸ್ತಾಳೆ ಹಾಲು ಕುಡಿಸ್ತಾಳೆ ಮಗುವಿಗೆ ಹಾಲು ಕುಡಿಸ್ತಾಳೆ ಸುನಂದ ಮಗುವಿಗೆ ಹಾಲು ಕುಡಿಸ್ತಾಳೆ ತೋರಿಸು ಅವರಿಗೆ ತೋರಿಸು ಮನೆಯನ್ನು ಅವರಿಗೆ ತೋರಿಸು ನಿನ್ನ ಮನೆಯನ್ನು ಅವರಿಗೆ ತೋರಿಸು ನೀನು ನಿನ್ನ ಮನೆಯನ್ನು ಅವರಿಗೆ ತೋರಿಸು ಹೇಳಿಸ್ತೀನಿ ಕತೆ ಹೇಳಿ ಅಜ್ಜಿಯಿಂದ ಕಥೆ ಹೇಳಸ್ತೀನಿ ಸುಮನಿಗೆ ಅಜ್ಜಿಯಿಂದ ಕಥೆ ಹೇಳಿಸ್ತೀನಿ ನಾನು ಸುಮನಿಗೆ ಅಜ್ಜಿಯಿಂದ ಕಥೆ ಹೇಳಿಸ್ತೀನಿ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಅವನು ಪಾಠ ಬರೆಯುತ್ತಾನೆ ಅವನು ಪಾಠ ಬರೆಯುತ್ತಾನೆ ನೌ ಟ್ರಾನ್ಸ್ಫಾರ್ಮ್ ಕಮಲ ಇವತ್ತು ಸಿಹಿ ತಿಂಡಿ ಮಾಡ್ತಾರೆ ಕಮಲ ಇವತ್ತು ಸಿಹಿ ತಿಂಡಿ ಮಾಡಿಸ್ತಾರೆ ನಾನು ಪ್ರಜಾವಾಣಿ ಪೇಪರ್ ತರ್ತೀನಿ ನಾನು ಪ್ರಜಾವಾಣಿ ಪೇಪರ್ ತರಿಸ್ತೀನಿ ನೀನು ಹತ್ತನೇ ಪಾಠ ಓದು ನೀನು ಹತ್ತನೇ ಪಾಠ ಓದಿಸು ನಾನು ನಿಮಗೆ ರೂಪಾಯಿ ಕೊಡ್ತೀನಿ ನಾನು ನಿಮಗೆ ನೂರು ರೂಪಾಯಿ ಕೊಡಿಸ್ತೀನಿ ಈ ಹುಡುಗನಿಗೆ ಐದು ಮಾರ್ಕ್ಸ್ ಹೆಚ್ಚಿಗೆ ಕೊಡಬಹುದು ಈ ಹುಡುಗನಿಗೆ ಐದು ಮಾರ್ಕ್ಸ್ ಹೆಚ್ಚಿಗೆ ಕೊಡಿಸಬಹುದು